आएगा आगे आगे आगे आगे आगे खेल देखते हैं हम सब चाक बुद्धि रोगवंत ನಡಬೇಕೆಯಹಾ ಕುಳದಲ್ಲಿರುವ ಭಗವಂತ ಮನುಷ್ಯ ರೇಗ ಕೊಟ್ಟ ಮನು ರಾಗ ವರ್ತಮಾನಿ ಎತ್ತ ಭಗವಂತ ಮೊದಲ ಹುಗಳ ನೆಗಳ ಸೈತಿ ಸಮಾನ ಆದೀತು ಸಂದಾನಾದೀತು ಹಾಗೇ ಹಗಿ ಹಾಗೆ ಹೊಲಸೂಲಿ ನಡುಸೂಲಿಪ್ಪ ಸೂರಿ ಎಟ್ಟಿ ಹೊಲಸೂಲಿ ನಡ ಸೂಲಿ ಪತ್ತು ಸೂಲಿ ಎತ್ತೆ ವರಸನಾಗಬಾರ ಬಿತ್ತಾರ ಹೋಗುವುದು ಸತ್ತ ಗಮ್ಮ ಕೆಮ್ಮ ಉಸಗಡಬು ಕಜ್ಜುಲಜ್ಜಿ ಹುಡುಕು ತಿಂಡಿ ಎಬ್ಬಿ ಕರು ಕೊಲ್ಲಾಕ ಹತ್ತೆ ಕಜ್ಜಲಜ್ಜಿ ಹುಡುಕು ತಿಂಡಿ ಎಬ್ಬಿಕರು ಕೊಲ್ಲಾಕ ಹತ್ತಿ ಸೋರ ತಿತ್ತ ಕೀ ಉರತ್ತೆ ಹಿತ್ಯ ರಾಗಿ ಗಂಟಲು ಬಾತ ಬಾಯಿ ಕೈ ಸ್ವನ್ನಿ ನಡಹೀತು ು ತಾರ ನಾರ್ ಒಂದುೇರ್ ಮಾಡಿ ನೆಲಕ್ಕೆ ಕಡವೀತ ನಾರ್ ಒಂದು ಗೇಡ ಮಾಡಿ ನೆಲಕ್ಕೆ ಕಡಿವೀತ ಇನ್ನ ಕುಂದಿ ಹೊಸದು ಬಂತು ಕೋರಿ ಪುಂಡಿ ಕೂಲಾತ ಮಾಡಿ ಮಾಡಿ ಸಾರಿ ಹಿಡಿತ ಮಾಡಿ ತೋ ತರದ ಜಾನಿರುವಾಯಿ ಮಾಡಿ ತರದ ಜಾನಿರುವ ಕಂಚಿ ಹುಣ್ಣು ಉಂಗುರ ಕಪ್ಪು ಹುಳಿ ಕಂಚಿ ಹುಳಲೆ ಹಾಕಿ ದಿನ ಸರಬಂತ ಕೋಡಿ ಕುಂಡಿ ಕುರಾತ ಮಾಂಡಿ ಮಾನಕಾರಿ ಹೆಡಕ ತಂದವಾಗಿ ಬಂದ ಮಾಡಿ ತೋ ಆರೆತನನ ಜಾನಿ ತೋರಾತನಿ ಜಾನಿ ಜಾನಿ ಹರ ಹ ಯ್ಯನು ಸಮಗವಂತು ಹೋಗವಂತಮನು ಶಾರಿಗೆ ಪುಟ್ಟ ಮಾಡಿಂತ ಹೊಡಲೆ ಹುಗಡ ನೆಗಡಿ ತಿತ್ತ ಸೈತಿ ಸಂಧಾನ ಆತೀತು ಸಂಧಾನ ಆತೀತು ಅಣಿ ತುಗೇ ಹಾಗೆ ಹಾಗೆ ಹಟ್ ಕಾಲ ಸರ್ನಾ ಕಾಮನಾ ಗಂಡು ಗಂಗ ಕಾಂಕು ನೋಡೋ ಕರ್ಣಪೋರ್ಣವಾಗಿ ಕರ್ಣಪೋರ್ಣವಾಯಿ ರೋಗ ಮೂಲವಾದಿ ಎತ್ತೂಲ್ವರ ಭದ್ರ ಎಷ್ಟು ಎಷ್ಟು ಮಾತಾತ ಮಲ್ರು ಎದ್ದು ಮನಗೆದ್ದ ಮಾತಾ ಗಂಗಾ ಕಾರಿದಿಟ್ಟ ಸತ್ತು ಕೆತ್ತು ಗೋಣ ಮರ್ಮು ಗಂಗಾ ಕರ ಕರ ಹಿತ್ತು ಸಂಕಟರ್ಗ ನಿಲ್ಲ ಹರಿತ ಭಗ್ವರ್ಧನ ಇದ್ರಾಗಿ ಅರಿವಿ ಎಲ್ಲ ಹರಿತು ಬಂದೆ ಅರಿವು ತನ್ನ ತಾನ ಮಾತಾ ಕೆತ್ತ ಬಾಯಿರ್ಬಂದಾಗ ಮಗಳು ಕೆತ್ತಬಾರಿ ಬಾತ್ಲೆ ಎದ್ದನ ರದಿತು ಧ್ವನಿ ಎದ್ದ ಬೈಲಿ ಶುರುವಾತ ಮೈಲು ಬಿಟ್ಟಿತ್ತು ಲಕ್ಷ್ಮಣ್ ಬಂತ ಮೂರ್ನಾಟಿ ಜಾನಿ ನಾಚಿ ಹೊಂದ ಬಂಸ ಕೊಳ್ಳೆ ಕೊಳ್ಳ ಕೆಟ್ಟ ಒಟ್ಟಿ ನಾಶ ಕಡದ ಬಂಸ ಒಂದು ತಾಸಿನಾಗ ಕಪ್ಪು ಇದ್ದು ಇವಾಗಿ ಹಾದೀತು ಗೋಳಿ ನಾನೆ ಚಹಾಯಂಕೋ ಚಹಾಯಂಕ ಮನಲಾರೆ ಸಾಕ್ಯ ತಾಯಿ